ಕೃಷ್ಣಾಯ ವಾಸುದೇವಾ ದೇವಕೀನಂದನಾಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಕೃಷ್ಣಾಯ ವಾಸುದೇವಾ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುಯಾಯ ಯೋಗಿನೇ ನಾಥಾಯ ರುಕ್ಮಿಣೀಶಾಯ ನಮೋ ವೇದಾಂತ ವೇದಿನೇ ಹಿಂದಿನ ಪದ್ಯದಲ್ಲಿ ಆತ್ಮ ಯಾವತ್ತು ಹುಟ್ಟೋದಿಲ್ಲವನು ನಿತ್ಯನಾಗಿರ್ತಾನೆ ಅನಾದಿಯಾಗಿರ್ತಾನೆ ಹುಟ್ಟೂ ಇಲ್ಲ ಸಾವು ಇಲ್ಲ ಯಾಕೆ ಅಂದರೆ ಜನನ ಮರಣರಹಿತ ನಿತ್ಯ ಸನಾತನ ಮತ್ತು ಅನಾದಿ ಅಂದರೆ ಪುರಾತನ ಶರೀರ ನಾಶ ಆದರೂ ಅವನ ಸ್ವರೂಪದೇಹ ನಾಶ ಆಗೋದಿಲ್ಲ ಸ್ಥೂಲ ದೇಹ ಅನಿರುದ್ಧ ದೇಹ ಮತ್ತು ಲಿಂಗದೇಹ ಈ ಮೂರು ದೇಹಗಳಿಗೆ ಮಾತ್ರ ನಾಶ ಅನ್ನೋದಿದೆ ಸ್ವರೂಪದೇಹ ನಿತ್ಯ ಇತ್ಯಾದಿ ಎಲ್ಲ ವಿಚಾರವನ್ನು ಕೂಡ ಅಲ್ಲಿ ತಿಳಿಸಿದರು ಈಗ ವೇದ ಅವಿನಾಶಿನಂ ನಿತ್ಯಂ ಯಯೇನಂ ಅಜಂ ಅವ್ಯಂ ಕಥಂ ಸಪುರುಷ ಪಾರ್ಥ ಕಂಘಾತಯತಿ ಹಂತಿಕಂ ಜೀವಾತ್ಮನಿಗೆ ಬಿಂಬನಾಶ ಮೊದಲಾಗಿರ್ತಕ್ಕಂಥ ನಿಮಿತ್ತಗಳಿಂದಲಾಗಲಿ ಅಥವಾ ಸ್ವಾಭಾವಿಕವಾಗಿ ಆದರೂ ನಾಶ ಅನ್ನೋದಿಲ್ಲ ಅವರಿಗೆ ಬರ್ತಕ್ಕಂಥ ರಾಗದ್ವೇಷಾದಿಗಳು ಯಾವುವು ಕೂಡ ಸ್ವಾಭಾವಿಕಗಳಲ್ಲ ಅಭಿಮಾನದ ಕಾರಣದಿಂದ ಅಭಿಮಾನ ನಿಮಿತ್ತವಾಗಿ ಜೀವನಿಗೆ ಉತ್ಪತ್ತಿಯೂ ಇಲ್ಲ ಯಾವುದೇ ವಿಕಾರಗಳು ಕೂಡ ಇಲ್ಲ ಹೀಗೆ ಜೀವಾತ್ಮನನ್ನು ಯಾರು ತಿಳ್ಕೊತಾರೋ ಅಂತಹವನು ಮತ್ತೊಬ್ಬರನ್ನು ಒಬ್ಬನಿಂದ ಕೊಲ್ಲಿಸೋದಕ್ಕೆ ಸಾಧ್ಯ ಇಲ್ಲ ಅಥವಾ ತಾನೇ ಯಾರನ್ನು ಕೊಲ್ಲೋದಕ್ಕೂ ಸಾಧ್ಯ ಇಲ್ಲ ನೈಮಿತ್ತಿಕವಾಗಿ ಆಗಲಿ ಸ್ವಾಭಾವಿಕವಾಗಿಯೂ ನಾಶವೂ ಇಲ್ಲ ಉತ್ಪತ್ತಿಯೂ ಇಲ್ಲದೆ ಇರತಕ್ಕಂಥ ನಿರ್ವಿಕಾರನಾದವನು ಜೀವ ಆದ್ದರಿಂದಲೇ ಸ್ವತಂತ್ರನಾದ ಪರಮಪುರುಷನನ್ನು ತಿಳಿದವನು ತಾನೇ ಮತ್ತೊಬ್ಬರಿಂದ ಇನ್ನೊಬ್ಬನನ್ನು ಕೊಲಿಸದೆ ಅಂತಾಗಲಿ ಅಥವಾ ಸ್ವತಂತ್ರವಾಗಿ ತಾನೇ ಇನ್ನೊಬ್ಬನನ್ನು ಕೊಂದೆ ಅಂತ ಈ ರೀತಿಯಾಗಿ ವ್ಯವಹಾರವನ್ನು ಮಾಡೋದಿಲ್ಲ ಅಹಂಕಾರವನ್ನು ಪಡೋದಿಲ್ಲ ಅಂತಹವನು ತನ್ನಿಂದ ನಡೀತಕ್ಕಂಥ ಎಲ್ಲ ಕ್ರಿಯೆಗಳು ಭಗವಂತನಿಂದಲೇ ನಡೆಯತ್ತೆ ಈ ರೀತಿಯಾಗಿ ತಿಳ್ಕೊತಾನೆ ತೇಯನವಿನ ತೃಣಮಪಿನ ಚಲಾತಿಯಿಂದ ಆದ್ದರಿಂದ ಆ ಜೀವ ಸ್ವತಂತ್ರನಾದ ಪರಮ ಪುರುಷನನ್ನು ತಿಳಿದವನೋನು ತಾನೇ ಮತ್ತೊಬ್ಬರಿಂದ ಇನ್ನೊಬ್ಬನನ್ನು ಕೊಲಿಸಿದೆ ಅಂತಲೂ ತಿಳ್ಕೊಳ್ಳಲ್ಲ ಸ್ವತಂತ್ರವಾಗಿ ನಾನೇ ಅವನನ್ನು ಕೊಂದೆ ಇವನನ್ನು ಕೊಂದೆ ಅಂತ ಈ ರೀತಿಯಾಗಿರ್ತಕ್ಕಂಥ ವ್ಯವಹಾರವನ್ನಾಗಲಿ ಅಹಂಕಾರವನ್ನಾಗಲಿ ಮಾಡೋದೇ ಇಲ್ಲ ಎಲ್ಲವೂ ಪರಮಾತ್ಮನಿಂದಲೇ ನಡೆಯುವಂಥದ್ದು ಅನ್ನೋದನ್ನು ನಿಶ್ಚಯವಾಗಿ ತಿಳ್ಕೊಂಡಿರ್ತಾನೆ ಹತ್ತೊಂಬತ್ತನೇ ಶ್ಲೋಕದಲ್ಲಿ ಯಯೇ ನಂಬೇತಿ ಅಂತ ಇತ್ಯಾದಿ ಜೀವನಿಗೆ ನಾಶ ಇದೆ ಅಥವಾ ನಾಶಾದಿ ಎಲ್ಲ ಕ್ರಿಯೆಗಳಲ್ಲಿ ಜೀವ ಸ್ವತಂತ್ರ ಅಂತ ತಿಳ್ಕೊಳ್ಳೋದು ಸರಿಯಲ್ಲ ಅಂತ ತಿಳಿಸಿದರು ಯಾಕೆಂದರೆ ಬಿಂಬನಾಶದಿಂದ ಅಥವಾ ಉಪಾಧಿ ನಾಶದಿಂದಾಗಲಿ ಅಥವಾ ಬಿಂಬ ಮತ್ತು ಉಪಾಧಿ ಆ ಎರಡರ ಸಾನ್ನಿಧ್ಯ ತಪ್ಪೋದು ಅಥವಾ ಸಾಮೀಪ್ಯ ನಾಶ ಆಗೋದು ಈ ಯಾವ ಕಾರಣದಿಂದಲೂ ಜೀವನಿಗೆ ನಾಶ ಇಲ್ಲ ಜೀವ ನಿತ್ಯ ಅಂತ ತಿಳಿಸಿದರು ಜೀವ ಪ್ರತಿಬಿಂಬನಾಗಿರೋದ್ರಿಂದ ಅವನು ಬಿಂಬನಾಗಿರ್ತಕ್ಕಂಥ ಪರಮಾತ್ಮನ ಅಧೀನ ಇದು ಎಲ್ಲ ಅವಸ್ಥೆಯಲ್ಲಿ ಅಸೃಜಾವಸ್ಥೆ ಸಂಸಾರಾವಸ್ಥೆ ಮೋಕ್ಷಾವಸ್ಥೆ ಎಲ್ಲ ಕಾಲದಲ್ಲೂ ಕೂಡ ಜೀವ ಬಿಂಬನಾಗಿರ್ತಕ್ಕಂಥ ಪರಮಾತ್ಮನ ಅಧೀನ ಅಸ್ವಾತಂತ್ರ್ಯ ಇದು ಯಾವತ್ತೂ ಇರುವಂಥದ್ದೇ ಮೋಕ್ಷಕೂರ್ಮೆನೇನೋ ಸ್ವಾತಂತ್ರ್ಯ ಸಿಗತ್ತೆ ಅಂತ ಹೇಳ್ಕೊಂಡಿದ್ರೆ ಅದು ಸರಿಯಲ್ಲ ಇದರಿಂದಾಗಿ ಜೀವ ನಿತ್ಯ ಅಂತ ಹೇಳಲಿಕ್ಕೆ ಬಿಂಬ ಉಪಾಧಿಗಳ ನಾಶ ಇಲ್ಲ ಅನ್ನೋ ಒಂದು ಕಾರಣವನ್ನು ಜೀವ ಅಸ್ವತಂತ್ರ ಅನ್ನಲಿಕ್ಕೆ ಪರಮಾತ್ಮನ ಪ್ರತಿಬಿಂಬ ಅನ್ನೋ ಕಾರಣವನ್ನು ಈಗಾಗಲೇ ತಿಳಿಸಿದ್ದಾಗಿದೆ ಜೀವ ನಿತ್ಯ ಅಸ್ವತಂತ್ರ ಪರಮಾತ್ಮ ನಿತ್ಯ ಸ್ವತಂತ್ರ ಈ ರೀತಿಯಾಗಿ ಯಾರು ಸ್ಪಷ್ಟವಾಗಿ ಜೀವ ತನ್ನ ಅಸ್ವಾತಂತ್ರವನ್ನು ಪರಮಾತ್ಮನ ಸ್ವಾತಂತ್ರ್ಯವನ್ನು ಇಬ್ಬರೂ ನಿತ್ಯರಾದರೂ ಕೂಡ ಜೀವನ ನಿತ್ಯತ್ವ ಭಗವಂತನ ಅಧೀನ ಭಗವಂತನ ನಿತ್ಯತ್ವ ಸ್ವಯಂ ಸಿದ್ಧಾಂತ ಈ ರೀತಿಯಾಗಿ ಯಾರು ಸ್ಪಷ್ಟವಾಗಿ ನಿಶ್ಚಯವಾಗಿ ತಿಳ್ಕೊತಾನೋ ಜ್ಞಾನಿ ಅವನು ತಾನು ಸ್ವತಂತ್ರ ಅಂತ ಯಾವತ್ತೂ ಕೂಡ ಭ್ರಮಾಜ್ಞಾನಕ್ಕೆ ಒಳಗಾಗೋದೇ ಇಲ್ಲ ಆ ಜ್ಞಾನ ಅನ್ನೋದು ಯಾವಾಗಲೂ ಎಲ್ಲ ಅವಸ್ಥೆಯಲ್ಲೂ ನಿದ್ದೆಯಲ್ಲಿದ್ದಾಗ ಕೇಳಿ ಎಬ್ಸಿ ಕೇಳಿದರೂ ಕೂಡ ಅದನ್ನು ಅವನು ಸ್ಪಷ್ಟವಾಗಿಯೇ ಹೇಳ್ತಾನೆ ಆದ್ದರಿಂದ ನಾನೇ ಕೊಲ್ತೀನಿ ಅಥವಾ ಇವನು ಅವನನ್ನು ಕೊಲ್ತಾನೆ ಅನ್ನೋ ಭ್ರಹ್ಮಜ್ಞಾನ ಇಲ್ಲದೇ ಇರೋದಕ್ಕೆ ಸ್ವಾತಂತ್ರ್ಯದ ವಿಚಾರವಾಗಿ ಅಭಿಮಾನ ಇಲ್ಲದೆ ಇರೋದು ಮತ್ತೊಂದು ಕಾರಣವಾಗಿದೆ ಅಂತ ಈ ಶ್ಲೋಕದಲ್ಲಿ ವೇದ ಅವಿನಾಶಿನಂ ಇತ್ಯಾದಿಯಾಗಿಯಲ್ಲಿ ತಿಳಿಸ್ತಾರೆ ಅವಿನಾಶಿನಂ ಅಂದರೆ ಬಿಂಬನಾಶ ಉಪಾಧಿ ಸಾನ್ನಿಧ್ಯನಾಶ ಇತ್ಯಾದಿ ಕಾರಣಗಳಿಂದ ಜೀವನಾಶ ಆಗೋದಿಲ್ಲ ಅಂತ ಅರ್ಥ ಬಿಂಬನಾಶಾದಿನಿಮಿತ್ತ ನಾಶಹೀನಂ ಅದು ಅವಿನಾಶಿನಂ ಅನ್ನೋದಕ್ಕೆ ಅರ್ಥ ಆದ್ದರಿಂದ ನಾಶ ಅಂದರೆ ದೋಷ ಅಂತಲೂ ಅರ್ಥ ಇನ್ನೊಂದು ಅವಿನಾಶಿ ಅಂದರೆ ಸ್ವಾಭಾವಿಕವಾಗಿ ರಾಗ ದ್ವೇಷ ಸುಖ ಮುಂತಾದ ದೋಷಗಳು ಇಲ್ಲದೇ ಇದ್ದವನು ಪರಮಾತ್ಮ ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳದಂಗೆ ಈ ರಾಗದ್ವೇಷಾದಿ ದೋಷಗಳು ಜೀವನಿಗೆ ದೇಹಾಭಿಮಾನ ಮತ್ತು ವಿಷಯ ಪದಾರ್ಥಗಳ ಮೇಲೆ ಇರ್ತಕ್ಕಂಥ ಅಭಿಮಾನ ಪ್ರಯುಕ್ತವಾಗಿ ಬರುವಂಥದ್ದು ಸ್ವಾಭಾವಿಕವಾಗಿ ಈ ದೋಷಗಳು ಇಲ್ಲ ಅಂತ ತಿಳಿಸ್ ನಿತ್ಯಂ ಅಂದರೆ ಸ್ವಾಭಾವಿಕವಾಗಿ ನಾಶ ಇಲ್ಲದೆ ಇರುವವನು ಜೀವ ಅಜಂ ಅಂದರೆ ಜನನ ಇಲ್ಲದೇ ಇದ್ದವನು ಅವ್ಯಯಂ ಅಂದರೆ ಸ್ವರೂಪದಲ್ಲಿ ವಿಕಾರರಹಿತನಾದವನು ಏನಂ ಇಂಥ ಜೀವನನ್ನು ಅಥವಾ ನಿತ್ಯಂ ಸ್ವರೂಪನಾಶ ಇಲ್ಲದೇ ಇಂತಹ ಎಲ್ಲ ಮಹಿಮೆಗಳನ್ನು ಹೊಂದಿರುವಂತಹ ಕಾರಣದಿಂದ ಸ್ವತಂತ್ರವಾಗಿರುವ ಏನಂ ಈ ಪರಮಾತ್ಮನನ್ನು ವೇದ ತಿಳ್ಕೊತಾನೋ ಅಂತಹ ಪುರುಷ ಜ್ಞಾನಿಯು ಕಥಂ ಹೇಗೆ ತಾನೆ ಕಮ್ ಘಾತಯತಿ ಮತ್ತೊಬ್ಬರಿಂದ ಇನ್ನೊಬ್ಬರನ್ನು ಹೆಂಗೆ ಕೊಲಿಸ್ತಾನೆ ಅಥವಾ ಕಂ ವಾಹಂತಿ ಯಾರನ್ನು ಕೊಲ್ತಾನೆ ಸಾಧ್ಯ ಇಲ್ಲ ಆದ್ದರಿಂದ ಆತ್ಮ ನಿತ್ಯನಾಗಿರೋದ್ರಿಂದ ಈತನನ್ನು ನಾನು ಕೊಲ್ತೀನಿ ಅಂತಲಾಗಲಿ ಅಸ್ವತಂತ್ರನಾದ್ದರಿಂದ ತಾನೇ ಇಂತಹ ಕೆಲಸವನ್ನು ಮಾಡಿಸ್ತೀನಿ ಅಂತಾಗಲಿ ಯಾವತ್ತೂ ಭಾವಿಸ್ ಇಲ್ಲ ತಿಳ್ಕೊಳ್ಳೋದೇ ಇಲ್ಲ ಪುರಾಣ ಶಬ್ದದಿಂದ ಹಿಂದೆ ಇಪ್ಪತ್ತನೇ ಶ್ಲೋಕದಲ್ಲಿ ಜೀವಾತ್ಮ ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಪ್ರಯಾಣ ಮಾಡ್ತಾನೆ ಅಲೆದಾಡ್ತಾನೆ ಅಂತ ತಿಳಿಸಿದರು ಈ ಅಲೆದಾಟ ದೇಹದಿಂದ ಭಿನ್ನನಾಗಿರ್ತಕ್ಕಂಥ ಒಬ್ಬ ಆತ್ಮ ಇದ್ದರೆ ಮಾತ್ರ ಸಾಧ್ಯ ದೇಹನ ಜೊತೆಗೆ ಜೀವ ಹೋಗ್ಬಿಟ್ರೆ ಒಂದು ದೇಹವನ್ನು ಬಿಟ್ಟಿ ಇನ್ನೊಂದು ದೇಹವನ್ನು ಪಡ್ಕೊಳ್ಳೋದು ಹೇಗೆ ಸಾಧ್ಯ ಇಲ್ಲ ಆದ್ದರಿಂದ ದೇಹದಿಂದ ಭಿನ್ನನಾಗಿರ್ತಕ್ಕಂಥ ಒಬ್ಬ ಆತ್ಮ ಇದ್ದರೆ ಮಾತ್ರ ಈ ದೇಹದಿಂದ ದೇಹಕ್ಕೆ ಅಲಿಯೋದು ಅಥವಾ ಪ್ರಯಾಣ ಮಾಡೋದು ಸಾಧ್ಯ ಆದರೆ ಅಂತಹ ಆತ್ಮ ಇದ್ದಾನೆ ಅನ್ಲಿಕ್ಕೆ ಏನು ಅರ್ಥ ಅನ್ನೋ ಕೃಷ್ಣೆಗೆ ಹಿಂದಿನ ಶ್ಲೋಕದಲ್ಲಿ ಹೇಳಿದರು ಯತಾ ಯಥಾದೇಹೆ ಅಂತ ಉತ್ತರವನ್ನು ಕೊಟ್ಟರೂ ಕೂಡ ಅದು ಎಲ್ಲರಿಗೂ ಸ್ಪಷ್ಟವಾಗಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಜೀವನಿಗೆ ಶೈಶವ ಬಾಲ್ಯ ಕೌಮಾರ್ಯ ಇತ್ಯಾದಿ ಎಲ್ಲ ಶರೀರಕ್ಕೆ ಬರುವಂಥ ಅವಸ್ಥೆಗಳಾಗಿದ್ದರೂ ಅದರಲ್ಲಿರುವಂಥ ಆತ್ಮ ಒಬ್ಬನೇ ದೇಹ ಆತ್ಮ ಆ ಏನು ಅದರ ವಿಚಾರ ಏನು ಅನ್ನೋದನ್ನಲ್ಲಿ ತಿಳಿಸಿದರು ಆದರೆ ಜನಸಾಮಾನ್ಯರಿಗೆ ಜೀವ ಬೇರೆ ದೇಹ ಬೇರೆ ಶೈಶವ ಬಾಲ್ಯ ಕೌಮಾರ್ಯ ಎಲ್ಲ ಅವಸ್ಥೆಗಳು ಕೂಡ ದೇಹಕ್ಕೆ ಬರುವಂಥದ್ದು ಈ ಪರಿಕಲ್ಪನೆ ಏನಿದೆಯಲ್ಲ ವಿಚಾರ ಅದು ಸ್ಫುಟವಾಗಿ ಎಲ್ಲರಿಗೂ ಕೂಡ ಅರ್ಥ ಆಗುವಂಥದ್ದಲ್ಲ ಕಠಿಣವಾಗಿರ್ತಕ್ಕಂಥ ಒಂದು ಶಾಸ್ತ್ರದ ಪ್ರಮೇಯ ಆದ್ದರಿಂದ ಶರೀರ ಬೇರೆ ಆದರೂ ಆತ್ಮ ಒಬ್ಬನೇ ಅನ್ನೋದನ್ನು ಸಾಧಿಸಿ ತೋರಿಸೋದಕ್ಕೆ ಈ ದೃಷ್ಟಾಂತ ಸಾಲೋದಿಲ್ಲ ಅದಕ್ಕೆ ಸ್ಫುಟವಾಗಿರ್ತಕ್ಕಂಥ ಮತ್ತೊಂದು ದೃಷ್ಟಾಂತ ಬೇಕು ಅಂಥೇಳಿ ವಾಸಾಂಸಿ ಜೀರ್ಣ ನಿಯತಾ ಮುಂದಿನ ಶ್ಲೋಕದಲ್ಲಿ ಅದನ್ನು ತಿಳಿಸ್ತಾರೆ ವಾಸಿ ಜೀರ್ಣಾ ಯಥಾ ವಿಹಾಯ ನವಾ ನರೋಪರಾಣಿ ಯಥ ತಥಾ ಶರೀ ತಥಾ ಶರೀರಾಣಿ ವಿಹಾಯ ಜೀರ್ಣಾ ಅನ್ಯಾನಿ ಸಮ್ಯಾತಿ ನವಾನಿ ದೇಹಿ ಈ ಶ್ಲೋಕಕ್ಕೆ ಇನ್ನೊಂದು ರೀತಿಯಾಗಿ ಅರ್ಥವನ್ನು ತಿಳಿಸ್ತಾರೆ ಪರಮಾತ್ಮನ ಸ್ವರೂಪಕ್ಕೂ ನಾಶ ಇಲ್ಲ ಅವನ ಜ್ಞಾನಾನಂದಮಯ ಶರೀರ ಏನಿದೆ ದೇಹ ಪ್ರಾಕೃತವಾದದ್ದು ಅದಕ್ಕೂ ನಾಶ ಇಲ್ಲ ಆದ್ದರಿಂದ ದೇವರ ಬಗ್ಗೆ ದುಃಖ ಪಡೋದಕ್ಕೆ ಕಾರಣವೇ ಇಲ್ಲ ಆದರೆ ಜೀವನ ವಿಷಯದಲ್ಲಿ ದುಃಖ ಅನ್ನೋದು ಹಾಗೇ ಆಗತ್ತೆ ಜೀವನ ಜೀವನಿಗೆ ಶೈಶವ ಬಾಲ್ಯ ಯೌವನಾದಿ ಅವಸ್ಥೆಗಳಲ್ಲಿ ಬೇರೆ ಬೇರೆ ದೇಹ ಬರುವಂತೆ ಹುಟ್ಟು ಸಾವುಗಳು ಸಂಭವಿಸಿದಾಗಲೂ ಸಹಜವಾಗಿ ದೇಹಗಳು ಬದಲಾಗ್ತಾ ಹೋಗುತ್ತೆ ಅದಕ್ಕೆ ಯಾಕೆ ದುಃಖ ಪಡಬೇಕು ಅಂದರೆ ದೇಹಿ ಶ್ಲೋಕದಲ್ಲಿ ಹೇಳಿದ್ದಾರೆ ಆದರೆ ಈ ಸಮಾಧಾನ ತೃಪ್ತಿಕರವಾಗಿ ಅನಿಸೋದಿಲ್ಲ ಬಾಲ್ಯ ಯೌವನಗಳಿಗೆ ದೇಹದಲ್ಲಿ ಬದಲಾವಣೆಗಳಾದರೂ ಹುಟ್ಟು ಸಾವು ಅನ್ನೋ ಹೆಸರಿನಿಂದ ಅದನ್ನು ಕರೆಯೋದಿಲ್ಲ ಅಥವಾ ವ್ಯವಹಾರವನ್ನು ಮಾಡೋದಿಲ್ಲ ಆದರೆ ಜನನ ಮರಣಗಳಾದಾಗ ಅವನು ಹುಟ್ಟಿದ ಅವನು ಸತ್ತ ಈ ರೀತಿಯಾಗಿ ಲೋಕದಲ್ಲಿ ವ್ಯವಹಾರವನ್ನು ಮಾಡ್ತೀವಿ ಯುದ್ಧದಲ್ಲಿ ಇಂತಹ ಸಾವು ಅನಿವಾರ್ಯವಾದದ್ದು ಅದಕ್ಕಾಗಿ ನಮಗೆ ದುಃಖ ಆಗತ್ತೆ ಈ ರೀತಿಯಾಗಿ ಅರ್ಜುನ ಆಕ್ಷೇಪ ಮಾಡಿದ್ರೆ ಈ ಆಕ್ಷೇಪಕ್ಕೆ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ಈ ಪದ್ಯದಲ್ಲಿ ಉತ್ತರವನ್ನು ಕೊಡ್ತಾರೆ ಬಾಲ್ಯ ಶೈಶವ ಬಾಲ್ಯ ತಾರುಣ್ಯಾದಿ ಅವಸ್ಥೆಗಳಲ್ಲಿ ಶರೀರದಲ್ಲಿ ಬದಲಾವಣೆಗಳಾದಾಗಲೂ ಕೂಡ ಅದು ದುಃಖಪಡುವಂತಹ ವಿಚಾರ ಅಥವಾ ಸಂಗತಿ ಅಂತ ಅಲ್ಲ ಸಮಾಧಾನ ಮಾಡಿಕೊಳ್ಳೋದೇ ಈ ರೀತಿಯಾಗಿ ಇವುಗಳಿಗೂ ಅಂದರೆ ಜನನ ಮರಣಗಳಿಗೂ ದುಃಖಪಡಬಾರದು ಹುಟ್ಟು ಸಾವು ಅಂಥೇಳಿದರೆ ಇದೆ ಒಂದು ದೇಹವನ್ನ ಕಳ್ಕೊಂಡು ಇನ್ನೊಂದು ದೇಹವನ್ನ ಪಡ್ಕೊಳ್ಳೋದು ಅದಕ್ಕೆ ಯಾಕೆ ದುಃಖ ಪಡಬೇಕು ಇದು ಶ್ರೀಕೃಷ್ಣನ ಅಭಿಪ್ರಾಯ ಇನ್ನೊಂದು ರೀತಿಯಾಗಿ ಹೇಳೋದಾದರೆ ವಾಸಾಂಸಿ ಜೀರ್ಣ ಯಥಾ ವಿಹಾಯ ಅನ್ನೋ ಜೀವನ ಅಸ್ವಾತಂತ್ರ್ಯವನ್ನು ದುಷ್ಟಾಂತದಿಂದ ಇಲ್ಲಿ ತಿಳಿಸ್ತಾರೆ ನಮ್ಮ ಬಟ್ಟೆ ಹಳೆಯದಾಗೋದು ನಮ್ಮ ಅಧೀನ ಅಲ್ಲ ಈ ವಿಚಾರದಲ್ಲಿ ನಾವು ಹೇಗೆ ಅಸ್ವತಂತ್ರರೋ ಅದರಂತೆಯೇ ದೇಹದಲ್ಲಿ ಉಂಟಾಗುವಂತಹ ಮುಪ್ಪು ಅಥವಾ ಜರ ನಮ್ಮ ಪ್ರಯತ್ನ ಮೀರಿರ್ತಕ್ಕಂಥ ಅವಸ್ಥೆ ಅದರಲ್ಲಿ ನಾವು ಅಸ್ವತಂತ್ರರಾದಂತೆ ಎಲ್ಲ ಕಾರ್ಯದಲ್ಲೂ ಕೂಡ ನಾವು ಅಸ್ವತಂತ್ರರು ಅಂತಲೇ ತಿಳ್ಕೋಬೇಕು ಆದ್ದರಿಂದ ಹಳೆಯ ವಸ್ತ್ರವನ್ನು ಬಿಟ್ಟು ಮನುಷ್ಯ ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮ ನಿತ್ಯ ನೈಮಿತ್ತಿಕ ಕರ್ಮ ನಡೆಸಲಿಕ್ಕೆ ಅಶಕ್ಯವಾಗಿರ್ತಕ್ಕಂಥ ಜರ್ಜರಿತವಾಗಿರ್ತಕ್ಕಂಥ ಮುಪ್ಪಿನಿಂದ ಕೂಡಿರತಕ್ಕಂಥ ಶರೀರವನ್ನು ಬಿಟ್ಟು ದೃಢವಾಗಿರ್ತಕ್ಕಂಥ ಯೌವ್ವನದಿಂದ ಕೂಡಿರ್ತಕ್ಕಂಥ ಸಾಧನೆ ಮಾಡಲು ಸಮರ್ಥವಾಗಿರುವಂಥ ಶರೀರವನ್ನು ಪಡಿತಾನೆ ನಂತರ ಶರೀರ ಧಾರಣೆ ಮತ್ತು ಹಳೆಯ ಶರೀರ ತ್ಯಾಗ ಎರಡೂ ಸಂದರ್ಭಗಳಲ್ಲೂ ಸಮಾನ ಒಪ್ಪಬೇಕು ಅದನ್ನು ಅಂಗೀಕಾರ ಮಾಡಲೇಬೇಕು ಅಪರಿಹಾರ್ಯ ಈಗ ಇನ್ನೊಂದು ರೀತಿಯಾಗಿರ್ತಕ್ಕಂಥ ಆಕ್ಷೇಪ ಜೀವ ತೈತನ್ಯಕ್ಕೆ ಜೀವಾತ್ಮನಿಗೆ ಕಾಲ ನಿಮಿತ್ತವಾಗಿರ್ತಕ್ಕಂಥ ನಾಶ ಏನೂ ಇಲ್ಲದೇ ಇರಬಹುದು ಆದರೆ ಬಿಂಬನಾಶಾದಿ ಪ್ರಯುಕ್ತವಾಗಿಯೂ ನಾಶಾದಿಗಳು ಇಲ್ಲದೇ ಇರಬೋದು ಆದರೂ ಕೂಡ ದಕ್ಷ ಪ್ರಜಾಪತಿಯ ಶಿರಚ್ಛೇದ ಆದಂತೆ ನಿಮಿತ್ತ ವಿಶೇಷಗಳಿಂದ ಜೀವನಿಗೂ ನಾಶ ಇರಬಹುದಲ್ವೇ ಈ ಪ್ರಶ್ನೆ ಬಂದರೆ ಅದನ್ನು ಮುಂದಿನ ಶ್ಲೋಕದಲ್ಲಿ ಪರಿಹಾರ ಮಾಡ್ತಾರೆ ಮುಂದಿನ ಶ್ಲೋಕದಲ್ಲಿ ನೈನಂ ಚಿಂತಿ ಶಸ್ತ್ರಾಣಿ ನೈನಂ ನ ಚೈನಂ ಕ್ಲೇದ ಯಾಪೋ ನ ತೋಷಯತಿ ಮಾರುತಃ ಇಲ್ಲಿ ಹಿಂದಿನ ಶ್ಲೋಕದಲ್ಲಿ ಹೇಳಿರ್ತಕ್ಕಂಥ ದೇಹಿ ಅಥವಾ ಜೀವ ಅಂತ ಅರ್ಥ ಮಾಡ್ಕೋಬೇಕು ಉದಾಹರಣೆಗೆ ತನ್ನನ್ನು ಅವಮಾನ ಮಾಡಿರ್ತಕ್ಕಂಥ ದಕ್ಷ ಪ್ರಜಾಪತಿಯ ರುದ್ರದೇವರು ಯಾವುದೇ ಶಸ್ತ್ರಗಳಿಂದಲೂ ತುಂಡು ಮಾಡಲಿಕ್ಕೆ ಆಗಲಿಲ್ಲ ಯಾಕೆ ಅಂದರೆ ಅವನು ಯಜ್ಞ ದೀಕ್ಷೆಯಲ್ಲಿದ್ದ ನಂತರ ಅಶರೀರವಾಣಿಯಂತೆ ಯಜ್ಞ ಪಶುವಂತ ಅನುಸಂಧಾನ ಮಾಡಿದಾಗ ದಕ್ಷ ಪ್ರಜಾಪತಿಯ ಶಿರಸ್ಸನ್ನು ಕತ್ತರಿಸಲಿಕ್ಕೆ ಸಾಧ್ಯ ಆಯಿತು ಅದರಂತೆ ಜೀವಾತ್ಮನಿಗೂ ಶಾಪಾದಿ ವಿಶೇಷ ಕಾರಣಗಳಿಂದ ನಾಶವಿರಬಹುದು ಈ ರೀತಿಯಾಗಿ ಏನಾದರೂ ಸಂಶಯ ಇದ್ದರೆ ಆ ಸಂಶಯವನ್ನು ಪರಿಹಾರ ಮಾಡುತ್ತಾರೆ ನಕ್ಲೇರಯತಿ ಜೀವನನ್ನು ನೀನು ಮೃದುವಾಗಿ ಮಾಡಿ ಸಡಿಲಗೊಳಿಸೋದಕ್ಕೂ ಸಾಧ್ಯ ಇಲ್ಲ ಈ ಜೀವಾತ್ಮನು ಶಸ್ತ್ರಗಳಿಂದ ಛೇದಾರ್ಹನಲ್ಲ ಛೇದಾರ್ಹ ಮಾಡಲಿಕ್ಕೆ ಬರಲ್ಲ ಬೆಂಕಿಯಿಂದ ಸುಡೋದಕ್ಕೂ ಕೂಡ ಅರ್ಹನಲ್ಲ ನೀರಿನಿಂದ ತೊಯ್ಯಿಸ್ಲಿಕ್ಕೂ ಆಗೋದಿಲ್ಲ ಗಾಳಿಯಿಂದ ಒಣಗಿಸ್ಲಿಕ್ಕೂ ಅರ್ಹನಲ್ಲ ಯಾಕೆಂದರೆ ಸರ್ವ ಸರ್ವತ್ರ ವ್ಯಾಪ್ತನಾದ ನೈಮಿತ್ತಿಕವಾದ ಮತ್ತು ಸ್ವಾಭಾವಿಕವಾಗಿರ್ತಕ್ಕಂಥ ವಿಕಾರಗಳಿಲ್ಲದೇ ಇರುವಂತಹ ಸರ್ವವಂದ್ಯನಾಗಿರ್ತಕ್ಕಂಥ ಪರಮಾತ್ಮನ ಪ್ರತಿಬಿಂಬನಾಗಿದ್ದಾನೆ ಜೀವ ಅಂತ ತಿಳಿಸ್ತಾರೆ ಮುಂದೆ ಹಿಂದಿನ ಶ್ಲೋಕದಲ್ಲಿ ನೈನಂ ಚಿಂದಂತಿ ಅಂದರೆ ವರ್ತಮಾನ ಈ ಕಾಲಕ್ಕೆ ಸಂಬಂಧಪಟ್ಟಂತೆ ಪ್ರಯೋಗ ಲಟ್ ಲಕಾರ ಪ್ರಯೋಗ ಮಾಡಿರುವಂತಹ ಕಾರಣ ಜೀವನಿಗೆ ವರ್ತಮಾನ ಕಾಲದಲ್ಲಿ ಛೇದಾರಿ ದೋಷಗಳಿಲ್ಲ ಅಂತ ತಿಳಿಸಿದ್ದಾರೆ ವರ್ತಮಾನ ಕಾಲದಲ್ಲಿ ಜೀವ ಇರೋದರಿಂದ ಭೂತಕಾಲದಲ್ಲೂ ಅವನು ಇರಲೇಬೇಕಾಗತ್ತೆ ಆದರೂ ಕೂಡ ಭವಿಷ್ಯತ್ ಕಾಲದಲ್ಲಿ ಅವನಿಗೆ ಶಸ್ತ್ರಾದಿಗಳಿಂದ ನಾಶ ಇರಬಹುದು ಅಂತೇನಾದರೂ ಸಂಶಯ ಬಂದರೆ ಈ ಶ್ಲೋಕದಿಂದ ಅದನ್ನು ಪರಿಹಾರ ಮಾಡ್ತಾರೆ ಅಚ್ಛೇಧ್ಯೋಯಂ ಅದಾಹ್ಯೋಯಂ ಅಕ್ಲೇದ್ಯೋಯಂ ಅಶೋಷ್ಯ ನಿತ್ಯ ಸರ್ವಗತಸ್ತಾಣುರ್ ಅಚರೋಯಂ ಸನಾತನಃ ಇಲ್ಲಿ ಅಯಂ ಎಂಬ ಶಬ್ದವನ್ನು ಅಚ್ಛೇದ್ಯ ಅಂದರೆ ಛೇತನಕ್ಕೆ ಒಳಪಡದೆ ಇರತಕ್ಕಂಥವನು ಅದಹ್ಯ ಅಂದರೆ ಸುಡೋದಕ್ಕೆ ಅರ್ಹ ನಲ್ಲದೇ ಇದ್ದವನು ಅಕ್ಲೆ ಇದೆಯಾ ಅಂದರೆ ಅವನನ್ನು ಸುಡಲಿಕ್ಕೂ ಆಗಲ್ಲ ನೆನೆಸ್ಲಿಕ್ಕೆ ತೋಯಿಸ್ಲಿಕ್ಕೂ ಆಗಲ್ಲ ಅಶೋಷ್ಯ ಅಂತೇಳಿದ್ರೆ ಒಣಗಿಸ್ಲಿಕ್ಕಾಗಲ್ಲ ಈ ಎಲ್ಲ ಶಬ್ದಗಳ ಜೊತೆಯಲ್ಲಿ ಅಯ್ಯಂ ಅಂದರೆ ಜೀವಾತ್ಮ ಅಂತ ಈ ರೀತಿಯಾಗಿ ಸೇರಿಸ್ಯಾರೆ ಅದರ ಉದ್ದೇಶ ಅಂದರೆ ಯಾರೋ ಒಬ್ಬ ಜೀವ ಮಾತ್ರ ಅಚೇದ್ಯ ಇತ್ಯಾದಿ ದೋಷ ದೂರ ಅಲ್ಲ ಎಲ್ಲ ಜೀವರು ಹೀಗೆ ಇದ್ದಾರೆ ಅನ್ನೋದನ್ನು ತಿಳಿಸುವಂತಹ ಅಭಿಪ್ರಾಯ ಜೀವ ಈ ಎಲ್ಲ ದೋಷಗಳಿಗೆ ಅನರ್ಹನಾಗಿರೋದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ನಿತ್ಯ ಸರ್ವ ಗತ ಸ್ಥಾಣು ಅಂತ ವಿಶೇಷಣವನ್ನು ಕೊಟ್ಟು ತಿಳಿಸ್ತಾರೆ ಇಲ್ಲಿ ಸರ್ವಗತ ಸ್ಥಾಣು ಅನ್ನೋ ಸಮಸ್ತ ಪದವನ್ನು ನಿತ್ಯ ಅನ್ನೋ ವಿಶೇಷಣವನ್ನು ಸರ್ವಗತ ಶಬ್ದದ ಜೊತೆಗೆ ಸೇರಿಸ್ಕೋಬೇಕು ಸರ್ವಗತ ಅಂದರೆ ಸರ್ವಗತತ್ವ ಅನ್ನೋ ವಿಶಿಷ್ಟ ಅನ್ನೋ ಅರ್ಥದಲ್ಲಿ ಸಾರ್ವಕಾಲಿಕವಾಗಿರ್ತಕ್ಕಂಥ ಸರ್ವಗತತ್ವ ವಿಶೇಷಣ ಉಳ್ಳವನೇ ಯಾರು ಪರಮಾತ್ಮ ನಿತ್ಯ ಸರ್ವಗತ ಅಂತ ಕರೆಸ್ಕೊತಾನೆ ಅದರರ್ಥ ಪರಮಾತ್ಮ ಸರ್ವತ್ರ ಅಂತ ಅರ್ಥ ಸ್ಥಾಣು ಶಬ್ದಕ್ಕೆ ನೈಮಿತ್ತಿಕ ವಿಕಾರರಹಿತ ಅಂತ ಅರ್ಥ ಅಜೋ ನಿತ್ಯ ಶಾಶ್ವತೋಯಂ ಪುರಾಣ ಇತ್ಯಾದಿ ಎಲ್ಲ ಹಿಂದಿನ ಶ್ಲೋಕಗಳಲ್ಲಿ ಹೇಳಿದ್ರಲ್ಲ ಆ ರೀತಿಯಾಗಿ ಶಾಶ್ವತ ಅಂದರೆ ಶಶ್ವರೇಖ ಪ್ರಕಾರ ಈ ರೀತಿಯಾಗಿ ಪ್ರಯೋಗ ಮಾಡಿ ಸಾಮಾನ್ಯ ವಿಕಾರಗಳಿಲ್ಲ ಅಂತ ತಿಳಿಸಿದ್ರೂ ಕೂಡ ಈ ಶ್ಲೋಕದಲ್ಲಿ ಸ್ಥಾಣು ಅನ್ನೋ ಪದದಿಂದ ವಿಕಾರ ವಿಶೇಷವಾಗಿರ್ತಕ್ಕಂಥ ನೈಮಿತ್ತಿಕ ವಿಕಾರವನ್ನು ಕೂಡ ಮಾಡಲಿಕ್ಕೆ ಹೊರಟ್ಯಾರೆ ಹೀಗೆ ಶಾಶ್ವತ ಅನ್ನೋ ಪದದ ಜೊತೆಗೆ ಹೇಳಿರೋದ್ರಿಂದ ಪುನರುಕ್ತಿ ಅನ್ನೋದಿಲ್ಲ ಸ್ಥಾಣ ವೃತ್ತಿ ಅಂದರೆ ಎತ್ಕಿಂಚಿನ್ ನಿಮಿತ್ತೇನ ವಿಕಾರಹೀನಃ ಯಾವುದೇ ನಿಮಿತ್ತದಿಂದಲೂ ಕೂಡ ವಿಕಾರ ಇಲ್ಲ ಅಚಲ ಪ್ರಾಕೃತ ಚಲನಹೀನ ಸನಾತನ ಅಂತೇಳಿದರೆ ಪುರಾತನ ಪರಂಪರಾ ರಕ್ತ ಅಂತ ಅರ್ಥ ಸ್ಥಾಣು ಅಂದರೆ ಯಾವ ವ್ಯತ್ಯಾಸವೂ ಇಲ್ಲದೇ ಇದ್ದೋನು ಆದರೆ ಸೃಷ್ಟಿಕಾಲದಲ್ಲಿ ಪರಮಾತ್ಮನಲ್ಲಿ ಸೃಷ್ಟಿ ಮಾಡುವಂಥ ಇಚ್ಛೆ ಬರುತ್ತೆ ಇಂತಹ ವಿಶೇಷಗಳು ಕಾಲಕಾಲಕ್ಕೆ ಮಾತ್ರ ಬಂದರೂ ಪರಮಾತ್ಮ ಸ್ಥಾಳು ಆಗಿರೋದು ಅವನ ಅಚಿತ್ಯುತ ಶಕ್ತಿಯಿಂದ ಮಹಿಮೆಯಿಂದ ಆದರೆ ಈ ವಿಚಾರದಲ್ಲಿ ಮಾಯಾವಾದಿಗಳು ಇಂತಹ ವಿಶೇಷಣಗಳು ಭಗವಂತನಲ್ಲಿ ಇಲ್ಲ ಅವೆಲ್ಲ ಮಾಯೆಯಿಂದ ಆಗುವಂತಹ ಕಲ್ಪನೆಗಳು ಅಂತ ಹೇಳ್ತಾರೆ ಆದರೆ ಇದು ಸರಿಯಲ್ಲ ಪರಮಾತ್ಮನ ಶ್ರುತಿ ಸಿದ್ಧವಾಗಿರ್ತಕ್ಕಂಥ ಯಾವ ಗುಣಗಳನ್ನು ಕೂಡ ಮಾಯಿಕ ಅಥವಾ ಇಂದ್ರಚಾಲಿಕ ಕಲ್ಪನೆ ಅಂತ ಯಾವತ್ತೂ ಹೇಳಬಾರ್ದು ಪರಸ್ಪರ ವಿರುದ್ಧವಾಗಿರ್ತಕ್ಕಂಥ ಗುಣಗಳು ಕೂಡ ಅವನಲ್ಲಿ ಅಚಿಂತ ಅದ್ಭುತ ಶಕ್ತಿಯಿಂದ ಜೊತೆ ಜೊತೆಯಾಗೇ ಇರತ್ತೆ ಅನ್ನುವಂತಹ ಅಪೌರುಷೀಯವಾಗಿರ್ತಕ್ಕಂಥ ವೇದಗಳೇ ಈ ಮಾತನ್ನು ಹೇಳ್ತಾ ಇದೆ ಈ ವಿಚಾರ ಅಥವಾ ಅಂಶವನ್ನು ಸನಾತನಃ ಅನ್ನೋ ಶಬ್ದ ಹೇಗೆ ವಿವರಣೆ ಮಾಡುತ್ತೆ ಸನಾತನ ಅನ್ನೋದು ಈ ಅಂಶವನ್ನು ಅಂತ ಪ್ರಶ್ನೆ ಬಂದರೆ ಉದಾಹರಣೆಗೆ ನಾದ ಅಂದರೆ ಶಬ್ದ ಶಬ್ದ ಅಂದರೆ ವೇದಗಳು ಸನಾಧ ಅಂದರೆ ಶ್ರುತಿಗಮ್ಯ ವೇದ ಸನಾದ ಅಂದರೆ ವೇದಗಮ್ಯ ಅಂತ ಅರ್ಥ ಸನಾಧಾನೆ ಅಂದರೆ ಸನಾತನ ನಿತ್ಯ ಸರ್ವಗತನಾದವೂ ಪರಮಾತ್ಮ ಜೀವ ಅಲ್ಲ ಹೀಗಿರುವಾಗ ಪರಮಾತ್ಮನಿಗೆ ಅನ್ವಯವಾಗುವಂತಹ ನಿತ್ಯ ಸರ್ವಗತ ಅನ್ನೋ ಶಬ್ದ ಸ್ಥಾನವು ಮೊದಲಾಗಿರ್ತಕ್ಕಂಥ ವಿಶೇಷಣಗಳನ್ನು ಗೀತೆ ಜೀವನಿಗೆ ಹೇಳುವ ಮೂಲಕ ಜೀವ ಮತ್ತು ಈಶನಿಗಿರ್ತಕ್ಕಂಥ ಅಭೇದವನ್ನು ಹೇಳ್ತಿದ್ಯಾ ಅಂತ ಪ್ರಶ್ನೆ ಬಂದರೆ ಇಲ್ಲ ಈ ಸಂಶಯದ ಪರಿಹಾರಕ್ಕಾಗಿ ಅಂತಹ ಗುಣವನ್ನು ಹೊಂದಿರುವಂತಹ ಪರಮಾತ್ಮರ ಪ್ರತಿಬಿಂಬ ಜೀವ ಅನ್ನೋ ಅರ್ಥವನ್ನು ಆ ಶಬ್ದಗಳಿಗೆ ಹೇಳಬೇಕೇ ಹೊರತು ಅಭೇದವನ್ನು ಹೇಳಿಲ್ಲ ಹೇಳಬಾರದು ಇದು ಭಾಷಾ ನಿಯಮ ಉದಾಹರಣೆಗೆ ಅವನು ಯಮ ಇದ್ದಂಗಿರಾನೆ ಅಂತ ನಿಂದನೆ ಮಾಡಿದರೆ ಅವನೇ ಯಮನಲ್ಲ ಯಮನಂತೆ ಇದ್ದಾನೆ ಅಂತ ಅರ್ಥ ಅಂದರೆ ಅಷ್ಟು ಹಿಂಸೆ ಕೊಡ್ತಾನೆ ಅನ್ನೋ ಅರ್ಥದಲ್ಲಿ ಪ್ರಯೋಗ ಅದರಂತೆ ಜೀವ ಸರ್ವಾಗತ ಅಂದರೆ ಸರ್ವಗತನ ಆಗಿರ್ತಕ್ಕಂಥ ಪರಮಾತ್ಮನಂತೆ ಅರ್ಥಾತ್ ಪರಮಾತ್ಮನ ಪ್ರತಿಬಿಂಬ ಅಂತ ಈ ರೀತಿಯಾಗಿ ಅರ್ಥ ಮಾಡ್ಕೋಬೇಕು ಇನ್ನು ಸನಾತನ ಅನ್ನೋದು ಜೀವನಿಗೆ ಕೊಟ್ಟಿರ್ತಕ್ಕಂಥ ವಿಶೇಷಣ ಈಗ ಇನ್ನೊಂದು ರೀತಿಯಾಗಿ ಸಂಶಯ ಪರಮಾತ್ಮನ ಪ್ರತಿಬಿಂಬ ಜೀವ ಅಂತ ಹೇಳಿದ ಮಾತ್ರಕ್ಕೆ ಜೀವನೂ ಕೂಡ ಛೇದ ಛೇದನಕ್ಕೆ ಅನರ್ಹ ಅನ್ನೋ ಸಂಶಯಕ್ಕೆ ಪರಿಹಾರ ಏನು ಪರಮಾತ್ಮರ ಪ್ರತಿಬಿಂಬ ಅನ್ನೋ ಒಂದೇ ಕಾರಣಕ್ಕೆ ಜೀವ ಚೇತನಾದಿ ದೋಷಗಳಿಗೆ ಅನರ್ಹನಾಗಿದ್ದಾನೆ ಅವನನ್ನು ಚೇತಿಸಲು ಬರಲ್ಲ ಗಾಳಿಯಿಂದ ಒಣಗಿಸ್ಲಿಕ್ಕಾಗಲ್ಲ ನೀರಿನಿಂದ ತೋಯಿಸ್ಲಿಕ್ಕಾಗಲ್ಲ ಬೆಂಕಿಯಿಂದ ಸುಡೋಕ್ಕಾಗಲ್ಲ ಕೇವಲ ಪ್ರತಿಬಿಂಬನ ಒಂದೇ ಕಾರಣಕ್ಕೆ ಈ ರೀತಿಯ ಸಂಶಯವಂದರೆ ಪ್ರತಿಬಿಂಬ ಎಲ್ಲವೂ ಕೂಡ ಬಿಂಬನ ಸಮಾನ ಧರ್ಮಗಳನ್ನು ಹೊಂದಿರುತ್ತೆ ಪ್ರಮಾಣದ ವಿರೋಧ ಇದ್ದಾಗ ಮಾತ್ರ ಬಿಂಬದ ಕೆಲವು ಧರ್ಮಗಳನ್ನು ಪ್ರತಿಬಿಂಬದಲ್ಲಿ ನಿರಾಕರಣೆ ಮಾಡಲಾಗುತ್ತೆ ಈ ಪ್ರಕೃತದಲ್ಲಿ ಜೀವನು ಈಶನ ಪ್ರತಿಬಿಂಬನಾಗಿರುವ ಕಾರಣ ಸ್ವಾತಂತ್ರ್ಯಾದಿ ಎಲ್ಲ ಧರ್ಮಗಳು ಈಶ್ವರನಂತೆ ಜೀವನಲ್ಲೂ ಇದೆ ಈಶನು ಸ್ಥಾಣು ಆಗಿರುವಂಥ ಕಾರಣದಿಂದ ಛೇದಾದಿ ಅನರ್ಹ ಆದ್ದರಿಂದ ಪ್ರತಿಬಿಂಬನಾಗಿರ್ತಕ್ಕಂಥ ಜೀವನೂ ಕೂಡ ಛೇದಾದಿ ದೋಷಗಳಿಂದ ಅನರ್ಹನಾಗಿದ್ದಾನೆ ಇಲ್ಲಿವರೆಗೆ ಅನಾಶಿನೋ ಅಪ್ರಮೇಯಸ್ಯ ಅಜೋ ನಿತ್ಯ ನಿತ್ಯ ಹೀಗೆ ಶ್ಲೋಕದಲ್ಲಿ ಅನೇಕ ಕಡೆಗಳಲ್ಲಿ ಜೀವ ಈಶನ ಪ್ರತಿಬಿಂಬ ಅಂತ ಹೇಳಿದ್ದಾರೆ ಆದರೆ ಪುನರುಕ್ತಿ ಅಂತ ಅದನ್ನು ಅರ್ಥೈಸಬಾರ್ದು ಯಾಕೆಂದರೆ ಸಂದರ್ಭಕ್ಕೆ ಅನುಗುಣವಾಗಿ ಬಂದಿರತಕ್ಕಂಥ ಬೇರೆ ಬೇರೆ ಆಕ್ಷೇಪಗಳನ್ನು ಪರಿಹಾರ ಮಾಡುವಂಥ ಉದ್ದೇಶದಿಂದ ಭಗವಂತನಿಗೆ ಬೇರೆ ಬೇರೆ ಗುಣಗಳನ್ನು ಹೇಳಿ ಅಂತಹ ಅನಂತ ಗುಣಗಳು ಈಶನ ಪ್ರತಿಬಿಂಬ ಅನ್ನೋದು ಮತ್ತೆ ಮತ್ತೆ ಹೇಳ್ತಾರೆ ಬೇರೆ ಬೇರೆ ಅನಂತ ಗುಣಗಳುಳ್ಳ ಈಶನ ಪ್ರತಿಬಿಂಬನಾಗಿರ್ತಕ್ಕಂಥ ಜೀವ ಇವನು ಅಂತ ಹೇಳೋದ್ರಿಂದ ಬೇರೆ ಬೇರೆ ಎಲ್ಲ ಸಂಶಯಗಳನ್ನು ಕೂಡ ನಿವೃತ್ತಿ ಮಾಡ್ತಾರೆ ಅದರಿಂದ ಪುನರುತ್ತಿದೋಷ ಅನ್ನೋದು ಇಲ್ಲ ಜೀವ ಈಶ್ವರನ ಪ್ರತಿಬಿಂಬ ಆಗಿರೋದ್ರಿಂದ ಜೀವನಿಗೆ ಛೇದ ಯೋಗ್ಯತೆ ಅಂದರೆ ಛೇದಕ್ಕೆ ಅನರ್ಹೆ ಈ ರೀತಿಯಾಗಿ ಯುಕ್ತಿಯುಕ್ತವಾಗಿ ಸಮರ್ಥನೆ ಮಾಡದಿರುವಾಗ ಅಚೇದ್ಯೋಯಂ ಇತ್ಯಾದಿ ಎಲ್ಲ ಶ್ಲೋಕಗಳನ್ನು ಹೇಳಿದಾಗ ಹಿಂದಿನ ಶ್ಲೋಕ ನೈನಂ ಚಿಂದಂತಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ಆ ಶ್ಲೋಕದಲ್ಲಿ ವರ್ತಮಾನ ಕಾಲದಲ್ಲಿ ಶಸ್ತ್ರಾದಿಗಳಿಂದ ನೈಮಿತ್ತಿಕ ನಾಶ ಅನ್ನೋದು ಇಲ್ಲ ಅಂತ ಹೇಳಿರೋದು ವ್ಯರ್ಥ ಅಂದರೆ ಅವಶ್ಯಕತೆ ಇರಲಿಲ್ಲ ಅಲ್ವಾ ಅಂತ ಪ್ರಶ್ನೆ ಬಂದರೆ ಹಾಗಿಲ್ಲ ಈ ಶ್ಲೋಕದಲ್ಲಿ ಅಂದರೆ ಪ್ರಕೃತ ಶ್ಲೋಕದಲ್ಲಿ ಚೇದ ಅಯೋಗ್ಯತ್ವವನ್ನು ಅಥವಾ ಅನರ್ಹತ್ವವನ್ನು ಹೇಳಲಿಕ್ಕೆ ನೈನಂ ಚಿಂತಂತಿ ಶಸ್ತ್ರಾಣಿ ಆ ಶ್ಲೋಕದಲ್ಲಿ ಹೇಳಿರುವಂಥ ವಿಷಯವೂ ಕೂಡ ಒಂದು ಕಾರಣ ಆಗುತ್ತೆ ಒನ್ ಆಫ್ ದಿ ಕಾಸ್ ಅಂತೀವಲ್ಲ ಆ ರೀತಿಯಾಗಿ ಉದಾಹರಣೆ ಕೊಡಬೇಕು ಅಂತಾದರೆ ಮೊದಲನೇ ಅಧ್ಯಾಯದಲ್ಲಿ ಪ್ರವೃತ್ತಿ ಶಸ್ತ್ರ ಸಂಪಾತೆ ಅಂತ ಪ್ರಯೋಗ ಇರೋದರಿಂದ ಯುದ್ಧದಲ್ಲಿ ಶಸ್ತ್ರ ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭ ಆಗಿರೋದಾಗಿ ಹೇಳಲ್ಪಟ್ಟಿದೆ ಅಂತಹ ಸಂದರ್ಭ ಇದ್ದರೂ ನೈನಂಚಿನ್ನಂತಿ ಶಸ್ತ್ರಾಣಿ ಅಂತ ಹೇಳಿರೋದ್ರಿಂದ ಜೀವನಿಗೆ ಛೇದ ಇತ್ಯಾದಿ ಅನರ್ಹತೆ ಛೇದಾದಿಗಳಿಲ್ಲ ಅನ್ನೋದನ್ನು ನಿರ್ಣಯ ಮಾಡಲಾಗಿದೆ ಹೀಗೆ ಈ ಶ್ಲೋಕದಲ್ಲಿ ಹೇಳಿರುವಂತಹ ಅಚ್ಛೇದ್ಯತ್ವ ಅದಾಹತ್ವ ಮೊದಲಾಗಿರ್ತಕ್ಕಂಥವುಗಳನ್ನು ಪುಷ್ಟಿ ಕೊಡಲಿಕ್ಕೆ ಅಥವಾ ಸಮರ್ಥನೆ ಮಾಡಲಿಕ್ಕೆ ಅಥವಾ ಸಬ್ಸ್ಟ್ಯಾನ್ಶಿಯೇಟ್ ಮಾಡಿರೋದರಿಂದ ವ್ಯರ್ಥ ಅಲ್ಲ ಅಥವಾ ಇನ್ನೊಂದು ರೀತಿಯಾಗಿ ನೈನಂ ಚಿಂದಂತಿ ಈ ಶ್ಲೋಕ ಭಗವಂತನ ಬಗ್ಗೆ ಹೇಳ್ತಾ ಇದೆ ಅದು ಹೀಗೆ ವೇದ ವಿನಾಶಿನಂ ವೇದ ಅವಿನಾಶಿನಂ ಪರಮಾತ್ಮನಿಗೆ ಸ್ವಾಭಾವಿಕವಾಗಿರ್ತಕ್ಕಂಥ ನಾಶ ಇಲ್ಲ ಅಂಥೇಳಿರೋದ್ರಿಂದ ಆ ಕಾರಣಕ್ಕಾಗಿ ದುಃಖ ಪಡುವ ಅಗತ್ಯ ಇಲ್ಲದೇ ಇದ್ದರೂ ಯುದ್ಧದಲ್ಲಿ ಶಸ್ತ್ರಾದಿಗಳಿಂದ ಕೃಷ್ಣನಿಗೂ ಗಾಯಗಳಾಗಿರುವಂಥ ಸಂದರ್ಭ ಇರೋದು ಅದರಿಂದ ದುಃಖ ಆಗತ್ತೆ ಅನ್ನುವ ಅರ್ಜುನನ ಪ್ರಶ್ನೆಗೆ ನಯನಂಚಿನ್ಹಂತಿ ಶಸ್ತ್ರಾಣಿ ಎನ್ನುವ ಶ್ಲೋಕದಲ್ಲಿ ಉತ್ತರವನ್ನು ತಿಳಿಸ್ತಾರೆ ಎಯೇನ ವ್ಯಕ್ತಿ ಹಂತಾರಂ ಅನ್ನೋ ಶ್ಲೋಕದಲ್ಲಿ ಗೀತಾ ತಾತ್ಪರ್ಯದಲ್ಲಿ ಪರಮಾತ್ಮನ ಪರವಾಗಿ ವ್ಯಾಖ್ಯಾನವನ್ನು ಕೂಡ ಮಾಡ್ತಾರೆ ಈ ಶ್ಲೋಕದಲ್ಲಿ ಏನಮ್ಮಂದರೆ ಪರಮಾತ್ಮ ಅಂತಲೇ ಅರ್ಥ ಮಾಡಬೇಕು ಪರಮಾತ್ಮನು ಜೀವನನ್ನು ನಾಶ ಮಾಡೋದಕ್ಕೆ ಅಥವಾ ಸಂಹಾರ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ ಯಾಕೆ ಅಂದರೆ ಜೀವನಿತ್ಯ ಅಂತ ಸಮರ್ಥನೆ ಮಾಡೋದಕ್ಕೆ ಈ ಶ್ಲೋಕದಲ್ಲಿ ಏನಂ ಅನ್ನೋ ಶಬ್ದದಿಂದ ಪ್ರಸ್ತುತವಾಗಿರ್ತಕ್ಕಂಥ ಪರಮಾತ್ಮನನ್ನು ಈ ಶ್ಲೋಕದಲ್ಲೇ ಅಯಂ ಅಂತ ಉಲ್ಲೇಖವನ್ನು ಮಾಡಿದ್ದಾರೆ ಇಂತಹ ಪರಮಾತ್ಮ ಅಚ್ಚೈದ್ಯನಾಗಿದ್ದಾನೆ ಅಂತ ಅರ್ಥ ಮುಂದೆ ಈ ಶ್ಲೋಕದ ಉತ್ತರಾರ್ಥದಲ್ಲಿ ಪರಮಾತ್ಮನ ದೇಹಕ್ಕೂ ಛೇದ ಭೇದಾದಿಗಳಿಲ್ಲ ಅಂತ ಹೇಳುವ ಮೂಲಕ ಅವನು ಸ್ವತಂತ್ರ ಚೇತನ ಅನ್ನೋದಕ್ಕೆ ಸಮರ್ಥನೆಯನ್ನು ಕೊಡ್ತಾರೆ ಶ್ಲೋಕದಲ್ಲಿ ಏನಂ ಏನಂ ಅಂತ ಮತ್ತೆ ಮತ್ತೆ ಹೇಳುವ ಮೂಲಕ ಪ್ರತಿಯೊಂದು ರೂಪದಲ್ಲೂ ಅಂದರೆ ಪರಮಾತ್ಮನ ಮೂಲ ರೂಪ ಅಥವಾ ಅವತಾರ ರೂಪಗಳಲ್ಲೂ ಛೇದ ಭೇದಾದಿ ದೋಷಗಳಿಲ್ಲ ಅಂತ ತಿಳಿಸ್ತಾರೆ ಅವ್ಯಕ್ತೋಯಂ ಅಂತ ಮುಂದಿನ ಶ್ಲೋಕದಲ್ಲೇ ಅಯಂ ಅಂತ ಹೇಳಿರೋದು ಕೂಡ ಇದೇ ಕಾರಣಕ್ಕೆ ಆಗಿ ಅಂತ ರಾಯರು ತಿಳಿಸ್ತಾರೆ ಈ ಶ್ಲೋಕವನ್ನು ಅಚ್ಚೇದ್ಯೋಯಂ ಇನ್ನೊಂದು ರೀತಿಯಿಂದ ವ್ಯಾಖ್ಯಾನ ಮಾಡ್ತಾರೆ ಜೀವನಿಗೆ ಸ್ವಾಭಾವಿಕವಾಗಿ ನಾಶ ಇಲ್ಲದೇ ಇದ್ದರೂ ಯುದ್ಧದಲ್ಲಿ ನಡೀತಕ್ಕಂಥ ಶಸ್ತ್ರಾಘಾತದಿಂದ ಅವನಿಗೆ ನಾಶ ಆಗಬಹುದು ಅಂತ ಏನಾದರೂ ಸಂಶಯ ಬಂದರೆ ಅದನ್ನು ನಿರಾಕರಣೆ ಮಾಡ್ತಾರೆ ಇಲ್ಲಿ ಅಯಂ ಅಂದರೆ ಜೀವಾತ್ಮ ಅಂತ ಅರ್ಥ ಜೀವನೂ ಕೂಡ ಈಶ್ವರನಂತೆ ಅಚ್ಛೇದ್ಯನಾದರೆ ಅವರಿಬ್ಬರಲ್ಲಿ ಸಾಮ್ಯತೆ ಅಂದರೆ ವ್ಯತ್ಯಾಸನೇ ಇಲ್ಲ ಹೀಗಿರಬೇಕಾದ್ರೆ ಅವನ ಪೂಜಾರ್ಥ ಅಥವಾ ಆರಾಧನಾ ಅನ್ನೋ ಉದ್ದೇಶದಿಂದ ಸ್ವವೀತ ಕರ್ತವ್ಯ ಅಂತ ಯುದ್ಧವನ್ನು ಯಾಕೆ ಮಾಡಬೇಕು ಇದು ಪ್ರಶ್ನೆ ಅದಕ್ಕೆ ಉತ್ತರ ಕೊಡ್ತಾರೆ ಸರ್ವಗತ ಸ್ಥಾಣುಹು ಅನ್ನೋ ಶಬ್ದದಿಂದ ಹಿಂದೆ ಅರ್ಥ ಮಾಡುವಾಗ ಈ ಶಬ್ದ ಅಥವಾ ಪದವನ್ನು ಎರಡು ವಿಭಾಗವಾಗಿ ಸರ್ವಗತಃ ಸ್ಥಾಣು ಹು ಅಂಥೇಳಿ ಬಿಡಿಸ್ಕೊಂಡಿದ್ವಿ ಈಗ ಸಮಸ್ತ ಪದ ಸರ್ವಗತ ಸ್ಥಾಣುಹು ಅಂತ ಸಮಸ್ತ ಪದವಾಗಿಟ್ಕೊಂಡು ಅರ್ಥ ಮಾಡ್ತಾರೆ ನಿತ್ಯ ಅನ್ನೋ ಪದವು ಸರ್ವಗತ ಸರ್ವಗತಸ್ಥಾನ ಪದದಲ್ಲಿರುವ ಸ್ತ ಪದದ ಅರ್ಥವಾಗಿರ್ತಕ್ಕಂಥ ಸ್ಥಿತಿರೂಪ ಕ್ರಿಯೆಗೆ ವಿಶೇಷಣ ಸದಾ ಕಾಲವು ಸರ್ವಗತನಾಗಿರ್ತಕ್ಕಂಥ ಈಶನ ಅಧೀನದಲ್ಲಿ ಅಥವಾ ಪರಮಾತ್ಮನ ಅಧೀನದಲ್ಲಿ ಜೀವ ಅಂತ ತಾತ್ಪರ್ಯ ಕ್ರಿಯಾ ಪದಗಳು ಸದಾ ನಪುಂಸ ಕಲಿಂಗ ಏಕವಚನದಲ್ಲಿ ಇರಬೇಕು ಅಂತ ನಿಯಮವನ್ನು ಇಲ್ಲಿ ಪಾಲನೆಯನ್ನು ಮಾಡಿಲ್ಲ ಆದ್ರಿಂದ ನಿತ್ಯ ಅನ್ನೋ ಶಬ್ದ ಸ್ತಹ ಅನ್ನೋ ಕ್ರಿಯೆಗೆ ವಿಶೇಷಣ ಆದರೂ ಪುಲ್ಲಿಂಗರಲ್ಲೇ ಇದೆ ಅಯಂ ಅಂದರೆ ಜೀವಾತ್ಮನು ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂಥ ಪರಮಾತ್ಮನಲ್ಲಿ ಸರ್ವದ ಸ್ತಹ ಇದಾನೆ ಅರ್ಥ ಜೀವ ಸರ್ವದ ಪರಮಾತ್ಮನ ಅಧೀನನಾಗಿದ್ದಾನೆ ಅಸ್ವತಂತ್ರನೇ ಆಗಿದ್ದಾನೆ ಅಂತ ಅರ್ಥ ಅಂತಹ ಜೀವ ಅಣು ಸ್ವರೂಪನಾಗಿ ಇದ್ದಾನೆ ಸರ್ವಗತ ಪ್ಲಸ್ ಅಣು ಸರ್ವಗತ ಈ ರೀತಿಯಾಗಿ ಉಳಿಸ್ಕೋಬೇಕು ಈಶಾ ಅಂದರೆ ಪರಮಾತ್ಮ ಎಲ್ಲ ಕಡೆನೂ ಇದ್ದಾನೆ ಜೀವ ಅಣು ಜೀವ ಮತ್ತು ಪರಮಾತ್ಮ ಇವರೊಬ್ಬರಲ್ಲಿ ಬಹಳಷ್ಟು ಅಂತರ ಇದೆ ಸಾಮ್ಯ ಅನ್ನೋದಿಲ್ಲ ನಿತ್ಯತ್ವದಲ್ಲಿ ಸಾಮ್ಯತೆ ಇದ್ದರೂ ಕೂಡ ಜೀವನ ನಿತ್ಯತ್ವ ಅನ್ನೋದು ಭಗವಂತನ ಅಧೀನ ಭಗವಂತನ ನಿತ್ಯತ್ವ ಅನ್ನೋದು ಸ್ವಯಂ ಸಿದ್ಧ ಇದನ್ನು ಸೂಚನೆ ಮಾಡೋದಕ್ಕಾಗಿ ಜೀವ ಮತ್ತು ಪರಮಾತ್ಮನಿಗೆ ಇರ್ತಕ್ಕಂಥ ವೈಲಕ್ಷಣ್ಯವನ್ನು ತಿಳಿಸೋದಕ್ಕಾಗಿ ಪರಮಾತ್ಮನನ್ನು ಸರ್ವಗತ ಅಂಥೇಳಿ ಜೀವನನ್ನು ಅಣುವಂತೆ ಈ ರೀತಿಯಾಗಿ ಹೇಳಿರೋದು ಜೀವ ಪರಮಾತ್ಮನ ಅಧೀನನಾಗಿದ್ದಾನೆ ಮುಂದೊಮ್ಮೆ ಅವನಲ್ಲಿ ಅಂದರೆ ಜೀವನಲ್ಲಿ ಈಶಾಧೀನತ್ವ ಅನ್ನೋದು ಇಲ್ಲದೇ ಇದ್ದಾಗ ಈಶನಿಗೂ ಜೀವನಿಗೂ ಸಾಮ್ಯತೆ ಅನ್ನೋದು ಆಗ ತನ್ನಂತೆ ಆಗುವಂತಹ ಪರಮಾತ್ಮನನ್ನು ಜೀವ ಯಾಕೆ ಪೂಜೆ ಮಾಡಬೇಕು ಅಥವಾ ಆರಾಧನೆ ಮಾಡಬೇಕು ಅಂತ ಇನ್ನೊಂದು ರೀತಿಯಾಗಿರ್ತಕ್ಕಂಥ ಆಕ್ಷೇಪ ಅದನ್ನು ಪರಿಹಾರ ಮಾಡಲಿಕ್ಕೆ ಅಚಲಹ ಅನ್ನೋ ಶಬ್ದವನ್ನು ಅಲ್ಲಿಟ್ಟಿದ್ದಾರೆ ಸರ್ವಗತಃ ಸ್ಥಾನುಹು ಅಚಲೋಯಂ ಇದರಲ್ಲಿ ಸರ್ವಗತಸ್ಥಃ ಅನ್ನೋ ಪದವನ್ನ ಭೌತಿಕವಾಗಿ ಪ್ರತ್ಯೇಕ ಮಾಡಿ ಅಚಲ ಪದದೊಂದಿಗೆ ಅನ್ವಯವನ್ನು ಮಾಡ್ಕೋಬೇಕು ಸರ್ವಗತಸ್ಥ ಅನ್ನೋ ಪದವನ್ನು ಭಾವಪ್ರಧಾನವನ್ನಾಗಿ ಪರಿಗಣನೆ ಮಾಡ್ಕೋಬೇಕು ಆಗ ಜೀವ ಇಶಾದೇನ ಅನ್ನೋ ಧರ್ಮದಿಂದ ಎಂದೂ ದೂರಕ್ಕೆ ಹೋಗೋದಿಲ್ಲ ಆದ್ದರಿಂದ ಅಥವಾ ಚಲನೆ ಮಾಡೋದಿಲ್ಲ ಆದ್ದರಿಂದ ಜೀವನು ಅಚಲ ಈ ರೀತಿಯಾಗಿ ಹೇಳದಂತೆ ಆಗತ್ತೆ ಆ ಗುಣವು ಜೀವನದಲ್ಲಿ ಎಂದೂ ಇಲ್ಲ ಅಂತಾಗೋದೇ ಇಲ್ಲ ಶಾಶ್ವತವಾಗಿ ಇರುವಂಥದ್ದು ಈ ಅರ್ಥ ನಿತ್ಯ ಸರ್ವಾಗತ ಸ್ಥಾನ ವಿಶೇಷಣದಿಂದಲೇ ಪ್ರಾಪ್ತಿಯಾಗತ್ತೆ ಆದರೂ ಜೀವ ಮಹಾತ್ಮರ ವರ ವಿಶೇಷ ನಿಮಿತ್ತದಿಂದ ಒಮ್ಮೊಮ್ಮೆ ಈಶಾಧೀನತ್ವವನ್ನು ಕಳಕೊಂಡು ಈಶನಂತೆಯೇ ಸ್ವತಂತ್ರನಾಗಬಹುದು ಅನ್ನೋ ಸಂದೇಹವನ್ನ ಕೂಡ ಅಚಲ ಅನ್ನೋ ಪದದಿಂದ ನಿರಾಕರಣೆ ಮಾಡ್ತಾರೆ ಜೀವ ಸದಾಕಾಲ ಭಗವಂತನ ಅಧೀನ ಯಾಕೆ ಅನ್ನೋ ಪ್ರಶ್ನೆ ಬಂದರೆ ಈ ಪ್ರಶ್ನೆಗೆ ಸನಾತನ ಅನ್ನೋ ವಿಶೇಷನವೇ ಉತ್ತರ ನಾದೆಯವ ಸಹ ಸನಾತನ ಶಬ್ದದ ನಿಷ್ಪತ್ತಿ ಅಂದರೆ ವಿಧಿ ನಿಷೇಧ ರೂಪವಾಗಿರ್ತಕ್ಕಂಥ ಜೀವ ವಿರೋಕ್ತವಾಗಿರ್ತಕ್ಕಂಥ ವಿಧಿ ನಿಷೇಧ ರೂಪವಾಗಿರ್ತಕ್ಕಂಥ ಶಾಸನಗಳಿಂದ ಬದ್ಧನಾಗಿ ಇರ್ತಾನೆ ಶ್ರುತಿ ಸ್ಮೃತಿ ಹರೆಯರಾಜ್ಞಾ ಆದ್ದರಿಂದ ಜೀವ ಸದಾ ಭಗವಂತನ ಅಧೀನ ಅಂಥೇಳಿ ನಿಷೇಧ ವಿಧಿ ಪಾತ್ರತ್ವ ಅಂತ ಮಹಾವಿಷ್ಣು ಪುರಾಣದ ವಾಕ್ಯವನ್ನು ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ತಿಳಿಸ್ತಾರೆ ಈ ಅಭಿಪ್ರಾಯ ಸನಾತನ ಅನ್ನೋ ಶಬ್ದಕ್ಕೆ ಆಚಾರ್ಯರು ತಿಳಿಸಿರುವಂಥದ್ದು ಇಂತಹ ವಿಧಿ ಯಾರ ಆದೇಶ ರೂಪದಲ್ಲಿ ಇದೆಯೋ ಅಂತಹ ಪರಮಾತ್ಮನಿಗೂ ಜೀವನಿಗೂ ಅಜಗಜಾಂತರ ಕಿಂಚಿತ್ತೂ ಸಮ ಇಲ್ಲ ಆದ್ದರಿಂದ ಜೀವ ಅಸ್ವತಂತ್ರ ಭಗವಂತನ ಅಧೀನ ಅನ್ನೋದನ್ನು ಸನಾತನ ಅನ್ನೋ ಶಬ್ದ ಸ್ಪಷ್ಟವಾಗಿ ತಿಳಿಸತ್ತೆ ಅಣುರೂಪ ಜೀವ ಸೂಕ್ಷ್ಮಾತಿಸೂಕ್ಷ್ಮ ರೂಪದ ಜೀವನಿಗೆ ಆಧಾರವಾಗಿ ಸರ್ವತ್ರ ವ್ಯಾಪ್ತನಾಗಿ ಪರಮಾತ್ಮ ಇದ್ದಾನೆ ಅಂತಂದರೆ ಯಾರಿಗೂ ಗೋಚರ ಆಗಿಲ್ಲ ಯಾಕೆ ಅನ್ನೋಂಥ ಪ್ರಶ್ನೆ ಬಂದರೆ ಮುಂದೆ ಇಪ್ಪತ್ತೈದನೇ ಶ್ಲೋಕ ಆಗಲಿ ಅದನ್ನ ವಿವರವಾಗಿ ತಿಳಿಸ್ತಾರೆ ಉಳಿದ ವಿಚಾರವನ್ನು ನಾಳೆ ಸೇರ್ದಾಗ ಹೇಳ ತಿಳ್ಕೊಳ್ಳೋಣ ಅಂತ ಶ್ರೀಕೃಷ್ಣ ಅರ್ಪಣೆ